ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪೇಳುವೆ ಪರಮ ಭಗ ಬದ್ಭಕ್ತರಿದನಾದರದಿ ಕೇಳುವುದು ಆದರದಿ ಕೇಳುವುದು ಈ ಪದ್ಯದಲ್ಲಿ ಇಪ್ಪತ್ನಾಲ್ಕು ತತ್ವಗಳಲ್ಲಿರ್ತಕ್ಕಂಥ ಭಗವಂತನ ರೂಪ ಆ ಜೀವನ ಅಸ್ತಿತ್ವಕ್ಕೆ ಯಾವ ರೀತಿಯಾಗಿ ಕಾರಣ ಆಗತ್ತೆ ಅನ್ನೋದನ್ನು ತಿಳಿಸ್ತಾರೆ ಚತುರವಿಂಶತಿ ತತ್ವದಳು ಶ್ರೀಪತಿಯ ಅನಿರುದ್ಧಾದಿರೂಪದಿ ವಿತತನಾಗಿ ದಕಿಳ ಜೀವರ ಸಂಹನನದೊಳಗೆ ವ್ರತಿಯೆಂದರಿ ಸುತ್ತ ಸುತ್ತುತ್ತ ಪಿತೃಗಳಿಗೆ ತರ್ಪಕ ನಡೆಸಿಕೊಂಡು ಅತುಳ ಮಹಿಮನು ಷಣ್ಣವತಿ ನಾಮದಲ್ಲಿ ನೆಲೆಸಿಹನು ಶ್ರೀಪತಿ ಲಕ್ಷ್ಮೀಪತಿಯಾಗಿರ್ತಕ್ಕಂಥ ಪರಮಾತ್ಮ ಚತುರ್ವಿಶತಿ ತತ್ವಗಳಲ್ಲಿ ಇಪ್ಪತ್ನಾಲ್ಕು ತತ್ವಗಳಲ್ಲಿ ವಿತತನಾಗಿದ್ದು ಅಂದರೆ ಸರ್ವತ್ರ ವ್ಯಾಪ್ತನಾಗಿ ಇರ್ತಾನೆ ಎಲ್ಲಿರ್ತಾನೆ ಅಂದರೆ ಜೀವರ ಸಂವನನದೊಳಗೆ ಜೀವರ ಸ್ಥೂಲ ಶರೀರದಲ್ಲಿ ಇರ್ತಾನೆ ಹೇಗೆ ಇರ್ತಾನೆ ಅಂದರೆ ವ್ರತಿಯಂದದಿ ಸುತ್ತಿಸುತ್ತುತ್ತುತ್ತ ಅಂತ ಬಳ್ಳಿ ಮರವನ್ನು ಹೇಗೆ ಆಶ್ರಯ ಮಾಡಿಕೊಂಡಿದೆಯೋ ಆ ರೀತಿಯಾಗಿ ಜೀವರಲ್ಲಿ ಓತಪ್ರೋತವಾಗಿ ಭಗವಂತ ಸರ್ವತ್ರ ವ್ಯಾಪ್ತನಾಗಿರ್ತಾನೆ ಆದರೆ ಆಶ್ರಯ ಪಡೆದಲ್ಲ ಇರ್ತಾನೆ ಹೀಗಿರೋದ್ರಿಂದ ಪ್ರಯೋಜನ ಏನು ಅಂದರೆ ಪಿತೃಗಳಿಗೆ ತರ್ಪಕನೆನಿಸಿಕೊಂಡು ಪಿತೃ ಪಿತಾಮಹ ಪ್ರಪಿತಾಮಹ ಅಂತ ಮೂರು ವರ್ಗ ಏನಿದೆ ಅವರಿಗೆ ತೃಪ್ತಿಯನ್ನು ತಂದುಕೊಡ್ತಾನೆ ಭಗವಂತ ಅತುಳ ಮಹಿಮನು ಷಂಡವತಿ ನಾಮದಲ್ಲಿ ನೆಲೆಸಿಯನು ಷಟ್ ಅಂದರೆ ಆರು ನವತಿ ಅಂದರೆ ತೊಂಬತ್ತು ತೊಂಬತ್ತು ಪ್ಲಸ್ ಆರು ಅಂದರೆ ತೊಂಬತ್ತಾರು ರೂಪಗಳಿಂದ ಈ ಶರೀರದೊಳಗೆ ನೆಲೆಸಿರ್ತಾನೆ ಅಂತ ತಿಳಿಸ್ತಾರೆ ಚತುರ್ವಿಂಶತಿ ತತ್ವದಳು ಅಂದರೆ ಇಪ್ಪತ್ನಾಲ್ಕು ತತ್ವಗಳು ಕೇಶವಾದಿ ಇಪ್ಪತ್ನಾಲ್ಕು ರೂಪಗಳಿಂದ ಆ ತತ್ವಗಳಲ್ಲಿ ಭಗವಂತ ನಿಯಾಮಕನಾಗಿ ಇರ್ತಾನೆ ಆ ಎಲ್ಲ ತತ್ವಗಳಲ್ಲಿ ಅನಿರುದ್ಧಾದಿ ನಾಲ್ಕು ರೂಪಗಳಿಂದ ನಿಯಾಮಕನಾಗಿ ಪಿತೃಗಳಿಗೆ ತೃಪ್ತಿಯನ್ನು ಕೊಡ್ತಾನೆ ಅಂತ ತಿಳಿಸ್ತಾನೆ ಆ ಇಪ್ಪತ್ನಾಲ್ಕು ತತ್ವಗಳು ಯಾವುದು ಅಂತ ಕೇಳಿದ್ರೆ ಅವ್ಯಕ್ತ ತತ್ವ ಅಥವಾ ಪ್ರಕೃತಿ ತತ್ವ ಮಹತತ್ವ ಅಹಂಕಾರ ತತ್ವ ಮನಸ್ತತ್ವ ಪಂಚಜ್ಞಾನೇಂದ್ರಿಯ ಪಂಚ ಕರ್ಮೇಂದ್ರಿಯ ಪಂಚಭೂತಗಳು ಮತ್ತು ಪಂಚ ಅಂತ ಈ ಇಪ್ಪತ್ನಾಲ್ಕು ತತ್ವಗಳಲ್ಲಿ ಪ್ರತಿಯೊಂದರಲ್ಲೂ ಕೂಡ ಭಗವಂತ ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ಮತ್ತು ವಾಸುದೈವ ಅಂತ ನಾಲ್ಕು ರೂಪಗಳಿಂದ ಪ್ರತಿ ಪ್ರತಿ ತತ್ವಗಳಲ್ಲೂ ಕೂಡ ಇಪ್ಪತ್ನಾಲ್ಕು ತತ್ವಗಳಿಂದ ಈ ರೀತಿಯಾಗಿ ಇರ್ತಾನೆ ಭಗವಂತ ಆ ಇಪ್ಪತ್ನಾಲ್ಕು ಇಂಟು ನಾಲ್ಕು ಅಂತಾದರೆ ತೊಂಬತ್ತಾರು ಅಂಥೇಳಿ ಹೀಗೆ ಭಗವಂತ ವ್ಯಾಪ್ತನಾಗಿದ್ದಾನೆ ಪ್ರತಿಯೊಂದರಲ್ಲೂ ನಾಲ್ಕರಂತೆ ಇಪ್ಪತ್ನಾಲ್ಕು ತತ್ವಗಳಿಂದ ಅದನ್ನು ನಾಲ್ಕು ಅನಿರುದ್ಧ ಪ್ರತ್ಯುಮ್ನ ಶಂಕರ್ ಶರಣ ವಾಸುದೇವ ಅಂತ ಗುಣಿಸಿದ್ರೆ ತೊಂಬತ್ತಾರು ರೂಪಗಳು ಬರ್ತಾ ಇದೆ ಹಾಗೆ ಇರ್ತಾನೆ ಎಲ್ಲಿ ಅಂದರೆ ಸಂಹನದೊಳ ಸಂಹನದೊಳಗೆ ದೇಹ ಅಥವಾ ಶರೀರದಲ್ಲಿ ಇರ್ತಾನೆ ಬ್ರಹ್ಮಾಂಡದೊಳಗೆ ಹೊರಗೆ ಹೇಗಿದೆಯೋ ಹಾಗೆ ಪಿಂಡಾಂಡ ಅನಿಸಿರ್ತಕ್ಕಂಥ ಶರೀರದಲ್ಲೂ ಕೂಡ ಇಪ್ಪತ್ನಾಲ್ಕು ತತ್ವಗಳಿದೆ ಇಪ್ಪತ್ನಾಲ್ಕು ತತ್ವಗಳಿಂದಲೇ ಈ ಶರೀರ ಸೃಷ್ಟಿಯಾಗಿರೋದ್ರಿಂದ ಅದಕ್ಕೆ ಪಾಂಚಭೌತಿಕ ಶರೀರ ಅಂತ ಕರೆಯೋದು ಅವುಗಳಲ್ಲಿ ಅನಿರುದ್ಧಾದಿ ರೂಪಗಳಿಂದ ಭಗವಂತ ವ್ಯಾಪ್ತನಾಗಿದ್ದಾನೆ ವ್ರತಾತಿ ಅಂದರೆ ಬಳ್ಳಿ ಅಂತ ಬೆಳೆದು ವಿಸ್ತಾರವಾಗಿ ಹಬ್ತಕ್ಕಂಥ ಬಳ್ಳಿ ಪೊದೆಯಂತೆ ದಟ್ಟವಾಗಿ ಬೆಳೆಯೋದೂ ಇಲ್ಲ ಮರದಂತೆ ತಾನೇ ತಾನೇ ಆಗಿ ಬೆಳೆಯೋದಿಲ್ಲ ಅದಕ್ಕೆ ಮರ ಮರಕ್ಕೆ ಸುತ್ಕೊಂಡು ಸುತ್ಕೊಂಡು ಸುತ್ಕೊಂಡು ಮರ ಹೆಂಗೆ ಎತ್ತರ ಎತ್ತರ ಹೋಗಿ ಬೆಳೆಯುತ್ತೋ ಅದೇ ರೀತಿಯಾಗಿ ಇದು ಕೂಡ ಬೆಳೆಯುತ್ತೆ ಹಾಗೆ ಶರೀರದೊಳಗೆ ತತ್ವಗಳ ಪ್ರಮಾಣ ಎಷ್ಟಿದೆಯೋ ಅಷ್ಟೇ ಪ್ರಮಾಣಕ್ಕೆ ಅದರೊಳಗೆ ನಿಯಾಮಕನಾಗಿ ಭಗವಂತನು ಕೂಡ ಇರ್ತಾನೆ ಆ ತತ್ವಗಳನ್ನೇ ಒಳಗು ಹೊರಗು ವ್ಯಾಪಿಸಿದ್ದು ವ್ರತಿಯಂದಾದಿ ಅನ್ನೋದಕ್ಕೆ ಒಳಗೂ ಹೊರಗು ವ್ಯಾಪಿಸಿದ್ದು ಶರೀರದಲ್ಲಿ ಆ ತತ್ವಗಳು ರಕ್ತ ಮಾಂಸ ಮೇಧ ಮಜ್ಜ ಮೊದಲಾಗಿರ್ತಕ್ಕಂಥ ರೂಪದಿಂದ ಯಾವ ಶರೀರ ಹೇಗೆ ವೃದ್ಧಿಯಾಗತ್ತೋ ಅವುಗಳಿಗೆ ಅನುಗುಣವಾಗಿ ಭಗವಂತನು ತಾನು ಅಷ್ಟೇ ರೂಪಗಳನ್ನು ತೊಗೊಂಡು ಅಲ್ಲಿ ಇರ್ತಾನೆ ಯಾಕೆ ಹೀಗೆ ಅಂದರೆ ಅತುಳ ಮಹಿಮನು ಅಚಿಂತ್ಯದ್ಭುತ ಶಕ್ತಿವಂತ ಪರಮಾತ್ಮ ತನ್ನ ಇಚ್ಛಾ ಮಾತ್ರ ತನ್ನ ಇಚ್ಛೆಯಿಂದ ಏನು ಬೇಕಾದರೂ ಮಾಡ್ತಾನೆ ಭಗವಂತ ಇದು ಅವನ ಮಹಾಮಹಿಮೆ ಅವನಿಗೆ ಮಾತ್ರ ಸಾಧ್ಯ ಅಚಿಂತ್ಯದ್ಭುತ ಶಕ್ತಿಯಿಂದ ಈ ರೀತಿಯಾಗಿ ವ್ಯಾಪ್ತನಾಗೋದು ಅವನಿಗೆ ಮಾತ್ರ ಸಾಧ್ಯ ಸ್ವತಂತ್ರತ್ವೇನ ವ್ಯಾಪ್ತ ಹೀಗೆ ಭಗವಂತನ ಎಲ್ಲ ಮಹಿಮೆಗಳು ಕೂಡ ಅಸದೃಶ ಇದ್ದು ಏನು ಮಾಡ್ತಾನೆ ಜೀವನಿಗೆ ಈ ರೀತಿಯಿಂದ ಪ್ರಯೋಜನ ಏನು ಅಂತ ಕೇಳಿದ್ರೆ ಪಿತೃಗಳಿಗೆ ತರ್ಪಕ ನೆನೆಸಿ ಈ ತಂದೆ ತಾಯಿಗಳ ಶುಕ್ಲಶೋಣಿತ ಸಮ್ಮೇಳನದಿಂದ ಸಂತತಿ ಜೀವ ಸೃಷ್ಟಿಗೆ ಬರ್ತಾನೆ ಆ ಶುಕ್ಲ ಶೋಣಿತಗಳು ಕೂಡ ಇಪ್ಪತ್ನಾಲ್ಕು ತತ್ವಗಳಿಂದಲೇ ಆಗಿರುವಂಥದ್ದು ಅವುಗಳಲ್ಲಿ ಶ್ರೀಪತಿಯೇ ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ರೂಪಗಳಿಂದ ಅಲ್ಲಿ ಇರ್ತಾನೆ ಶ್ರೀಪತಿ ಅಂದರೆ ಲಕ್ಷ್ಮೀ ಸಹಿತನಾಗೆ ಇರ್ತಾನೆ ಪರಮಾತ್ಮ ತಾಯಿಯ ಗರ್ಭದಲ್ಲಿ ಭ್ರೂಢ ಬೆಳಿಲಿಕ್ಕೆ ಕಾರಣೀಭೂತನಾದವರು ಕೂಡ ಪರಮಾತ್ಮನೇ ಪಿತೃದೇವತೆಗಳು ಆ ಪ್ರಸವವನ್ನ ನೋಡ್ತಾನೇ ಇರ್ತಾರೆ ಅವರ ಸಂತತಿ ವಂಶದಲ್ಲಿ ಒಂದು ಸಂತತಿ ಹುಟ್ಟು ಅಂತಾದರೆ ಅವರು ಒಬ್ಬ ವಿಷ್ಣು ಭಕ್ತ ಮತ್ತೆ ಜನ್ಮ ತಾಳಿದ ನಮ್ಮ ವಂಶದಲ್ಲಿ ಅಂತ ಸಂತೋಷವನ್ನು ಆತ ನಮ್ಮನ್ನು ಉದ್ಧಾರ ಮಾಡ್ತಾನೆ ಅಂತ ಕೃಷ್ಣಾಮೃತ ಮಹಾರಣಭದಲ್ಲಿ ಶ್ರೀಮದ್ ಆಚಾರ್ ತಿಳಿಸ್ತಾರೆ ಆಸ್ಫೋಟಯಂತಿ ಪಿತರ ಪ್ರನೃತ್ಯ ಪಿತಾಮಹ ವೈಷ್ಣವೋ ಅಸ್ ಅಸ್ಮತ್ ಕುಲೇ ಜಾತಃ ಸ ನ ಸಂತಾರಯಿಷತಿ ಅವನು ನಮ್ಮನ್ನು ಉದ್ಧಾರ ನರಕಾದಿಗಳ ಲೋಕ ಆಗದೇ ಇದ್ದಂಗೆ ನಮಗೆ ಅವನು ಸಾಧನೆಯನ್ನು ಮಾಡಿ ನಮಗೆ ಉಪ್ಕಾರ ಮಾಡ್ತಾನೆ ಅಂತ ಪಿತೃ ಪಿತಾಮಹ ಪ್ರಪಿತಾಮಹ ವರ್ಗದವರು ಅವರ ವಂಶದಲ್ಲಿ ಒಬ್ಬ ಸತ್ಪುತ್ರ ಹುಟ್ಟಿದ್ರೆ ಈ ರೀತಿಯಾಗಿ ಸಂತೋಷ ಭಗವಂತ ಹೇಗೆ ನೆಲೆಸಿದಾನೆ ಅಂತ ಕೇಳಿದ್ರೆ ಸಣ್ಣವತಿ ನಾಮದೇನೆ ನೆಲೆಸಿಹನ ತೊಂಬತ್ತಾರು ರೂಪಗಳಿಂದ ಭಗವಂತ ಇದ್ದು ಆ ಪಿತೃಗಳಿಗೆ ತರ್ಪಕ ಅಂದರೆ ತೃಪ್ತಿಯನ್ನು ಕೊಡ್ತಾನೆ ಅಂತ ತೊಂಬ ತಿಲತರ್ಪಣಕ್ಕೆ ವಿಹಿತವಾಗಿರ್ತಕ್ಕಂಥ ಅಥವಾ ತೊಂಬತ್ತಾರು ಶ್ರಾದ್ದಗಳು ಅಂತ ಏನು ಆ ವಿವರವನ್ನು ತಿಳಿಸ್ತಾರೆ ಪಂಚಾಂಗದಲ್ಲಿ ಕೊಟ್ಟಿರ್ತಾರೆ ಹನ್ನೆರಡು ಅಮಾವಾಸ್ಯಗಳು ನಾಲ್ಕು ಯುಗಾದಿಗಳು ಹದಿನಾಲ್ಕು ಮನ್ವಂತರಗಳು ಹನ್ನೆರಡು ಸಂಕ್ರಾಂತಿಗಳು ಹದಿಮೂರು ವೈದ್ಯತಿಗಳು ಹದಿಮೂರು ವ್ಯತಿಪಾತಗಳು ಹದಿನಾರು ಮಹಾಲಯ ಅತಿಥಿಗಳು ಹನ್ನೆರಡು ಅಷ್ಟಕಶ್ರಾದ್ದ ಹೀಗೆ ತೊಂಬತ್ತಾರು ದಿನಗಳಲ್ಲಿ ಅಂದರೆ ಷಣ್ಣವತಿ ನಾಮಗಳಿಂದ ಭಗವಂತನೇ ನಿಯಾಮಕನಾಗಿರ್ತಾನೆ ಆಯಾ ತಿಥಿ ದಿನ ಅದೇ ಹೆಸರಿನಿಂದ ಅಮಾವಾಸ್ಯ ತಿಥಿಗಳಲ್ಲಿ ಅಮಾವಾಸ್ಯ ಅನ್ನೋ ಹೆಸರಿನಿಂದ ಯುಗಾದಿ ದಿನಗಳಲ್ಲಿ ಯುಗಾದಿಯನ್ನ ನಾಮದಿಂದನೇ ಭಗವಂತ ಇರ್ತಾನೆ ಹೊರಗೆ ಕಾಲ ನಿಯಾಮಕವಾಗಿರ್ತಕ್ಕಂಥ ಭಗವಂತನ ರೂಪಗಳೇ ಶರೀರದೊಳಗೆ ಇಪ್ಪತ್ನಾಲ್ಕು ತತ್ವಗಳಲ್ಲಿ ಕೂಡ ನಿಯಾಮಕವಾಗಿ ಇರುವಂಥದ್ದು ಬೃತಿ ಸಹಸ್ರ ಪ್ರತಿಪಾದ್ಯ ರೂಪಗಳು ಹೊರಗೆ ಹಗಲು ರಾತ್ರಿಗಳಲ್ಲಿ ಉತ್ತರಾಯನ ದಕ್ಷಿಣಾಯನಗಳಲ್ಲಿ ಯಾವ ರೀತಿಯಾಗಿ ನಿಯಾಮಕವಾಗಿದೆಯೋ ಅದೇ ರೀತಿಯಾಗಿ ಶರೀರದೊಳಗೂ ನಾಡಿಗಳೊಳಗೂ ಕೂಡ ನಿಯಾಮಕವಾಗಿರುವಂತೆ ಇದೆ ಅಲ್ಲಿ ಕಾಲನಿಯಾಮಕ ಅಂತ ಕರಿತೀವಿ ಇಲ್ಲಿ ಶರೀರದಲ್ಲಿ ಅವನನ್ನು ಆಯುಷ್ಯ ನಿಯಾಮಕ ಅಂತ ಜೀವರ ಆಯುಷ್ಯವನ್ನು ನಿಯಮನ ಮಾಡಲಿಕ್ಕಾಗಿ ಇಷ್ಟು ರೂಪಗಳಿಂದ ಭಗವಂತ ಇದ್ದಾನೆ ಅಂತ ಅವನನ್ನು ಅಲ್ಲಿ ಹೊರಗೆ ಬ್ರಹ್ಮಾಂಡದಲ್ಲಿ ಕಾಲನಿಯಾಮಕ ಅಂತ ಅವನನ್ನು ಕರೆದ್ರೆ ಇಲ್ಲಿ ಆಯುಷ್ಯ ನಿಯಾಮಕ ಈ ರೀತಿಯಾಗಿ ಹೇಳ್ಬೋದು ಅಲ್ಲಿ ದಿನ ಮಾಸ ಕಾಲ ಉತ್ಪತ್ತಿ ನಾಶ ನಿಯಂತ್ರಣ ಮಾಡೋನು ಭಗವಂತ ಇಲ್ಲಿ ಶರೀರ ಧಾತುಗಳ ವೃದ್ಧಿ ಕ್ಷಯ ಸಪ್ತ ಧಾತುಗಳಿಂದ ಆಗಿರ್ತಕ್ಕಂಥದ್ದು ಈ ಶರೀರ ತ್ವಕ್ ಚರ್ಮ ಮಾಂಸ ರುದಿರ ಮೇಧ ಮಜ್ಜ ಅಸ್ಥಿ ಅದು ಸಮ ಧಾತು ಆಗಿದ್ದರೆ ಜೀವನಿಗೆ ಆರೋಗ್ಯ ಧಾತು ಕ್ಷಯ ಆದರೂ ಅನಾರೋಗ್ಯ ಆಗತ್ತೆ ಧಾತು ಎಷ್ಟು ಬೇಕೋ ಅದಕ್ಕಿಂತ ಹೆಚ್ಚು ವೃದ್ಧಿಯಾದರೂ ಕೂಡ ಅನಾರೋಗ್ಯ ಆಗತ್ತೆ ಅಂತ ಆಯುರ್ವೇದ ಹೇಳುತ್ತೆ ಅದಕ್ಕೆ ಆ ಸಾಧಕನಿಗೆ ಜೀವನ ಅನ್ನೋದು ಒಂದು ಯಜ್ಞ ಅದರಲ್ಲಿ ಅನಾರೋಗ್ಯದಿಂದಾಗಲಿ ಅಥವಾ ಅಪಮೃತ್ಯುವಿನಿಂದಾಗಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ವಿಘ್ನ ಬಾರದಂತೆ ಆ ಉಪಾಸಕನಿಗೆ ಸಾಧಕನಿಗೆ ಕಾಪಾಡಬೇಕು ಅಂಥೇಳಿ ಆ ಧಾತುಗಳ ಅಂತರ್ಗತನಾಗಿ ಆ ಧಾತುಗಳಲ್ಲೇ ಎಷ್ಟೆಷ್ಟು ಪ್ರಮಾಣದಲ್ಲಿ ಇರಬೇಕೋ ಆಯಾ ವಯಸ್ಸಿಗೆ ತಕ್ಕಂಗೆ ಆ ರೀತಿಯಾಗಿ ನಿಯಮನ ಮಾಡತಕ್ಕಂಥವ್ರು ಭಗವಂತ ಶರೀರದಲ್ಲಿ ಪಿತೃಗಳಿಗೆ ತೃಪ್ತಿದಾಯಕವಾಗಿರ್ತಕ್ಕಂಥ ಭಗವಂತನ ಸಣ್ಣ ಮತಿ ರಾಮ ರೂಪಗಳೂ ಇವೆ ಈ ತೊಂಬತ್ತಾರು ದಿನಗಳಲ್ಲಿ ತಿರತರ್ಪಣದಿಂದ ತಾನು ತೃಪ್ತನಾಗಿ ಅವರ ಪಿತೃ ಪಿತಾಮಹ ಪ್ರಪಿತಾಮಹ ಅನ್ನೋ ವರ್ಗಕ್ಕೂ ಕೂಡ ತೃಪ್ತಿಯನ್ನು ಕೊಡ್ತಾನೆ ಭಗವಂತ ಅಂತಹ ತಿರತರ್ಪಣವನ್ನು ಶರೀರದೊಳಗಿದ್ದು ಪಿತೃಗಳಿಗೆ ಅವರ ಅಂತರ್ಗತನಾಗಿರ್ತಕ್ಕಂಥ ತನಗೆ ತಾನೇ ಜೀವರಿಂದ ಕೊಡಿಸಿ ಇವರು ಸಣ್ಣವತಿ ಶ್ರಾದ್ದ ಇಷ್ಟೆಲ್ಲ ಚಿಂತನೆಯನ್ನು ಮಾಡಿದ್ರು ಅಂತ ಆ ಜೀವರಿಗೆ ಮತ್ತೆ ಆ ಜೀವರ ಪಿತೃಗಳಿಗೆ ತರ್ಪಕ ತೃಪ್ತಿಯನ್ನು ತಂದುಕೊಡ್ತಾನೆ ಸರ್ವೋತ್ತಮನಾಗಿರ್ತಕ್ಕಂಥ ಭಗವಂತ ತೊಂಬತ್ತಾರು ರೂಪಗಳಿಂದ ಪರಮಾತ್ಮ ಪಿತೃ ಪಿತಾಮಹ ಪ್ರಪಿತಾಮಹ ಅವರಿಗೆ ತೃಪ್ತಿಯನ್ನು ಕೊಡ್ತಾ ಶರೀರದೊಳಗೆ ವ್ಯಾಪ್ತನಾಗಿದ್ದು ತತ್ವಗಳಲ್ಲಿ ಇಂದ್ರಿಯಗಳಲ್ಲಿ ಇಂದ್ರಿಯಾಭಿಮಾನಿ ದೇವತೆಗಳಲ್ಲಿ ವ್ರತತಿಯೆಂದದಿ ಸುತ್ತಿ ಸುತ್ತುತ್ತುತ್ತ ಆ ಎಲ್ಲ ಕೊಡಗು ಕೂಡ ವ್ಯಾಪ್ತನಾಗಿ ಇರ್ತಾನೆ ನಮ್ಮ ಶರೀರ ಮಾತಾಪಿತೃಗಳ ಶುಕ್ಲಶೋಣಿತ ಸಂಬಂಧದಿಂದ ಆಗಿದ್ದು ಮೊದಲನೇ ಪದ್ಯದಲ್ಲಿ ಜನನಿ ಪಿತ ಭೂ ವಾರಿದ ಅಂಬರ ಅಂತ ಹೇಳ್ದಂಗೆ ಪಂಚಾಗ್ನಿಗಳ ವಿವರವನ್ನೆಲ್ಲ ತಿಳ್ಕೊಂಡಂಗೆ ಪುರುಷಾಗ್ನಿ ಮತ್ತು ಯೋಶಾಗ್ನಿ ಅಂತ ಎರಡು ರೀತಿಯಾಗಿರ್ತಕ್ಕಂಥ ಅಧಿಷ್ಠಾನ ಅದೊಂದು ದೊಡ್ಡ ವಾಮದೇವ ಯಜ್ಞ ಮಳೆ ರೂಪದಲ್ಲಿ ಸುರಿತಕ್ಕಂಥ ಮಳೆ ನೀರು ಆಕಾಶದಿಂದ ಜೀವನನ್ನು ತಂದು ಭೂಮಿಗೆ ಧಾನ್ಯಾದಿಗಳಲ್ಲಿ ಸೇರಿಸ್ತಾ ಇದ್ದಾರೆ ದೇವತೆಗಳು ಆಮೇಲೆ ಪುರುಷ ಧಾನ್ಯವನ್ನು ಭೋಜನ ಮಾಡಿದಾಗ ಅನ್ನದ ಮೂಲಕ ಪುರುಷನನ್ನು ಪ್ರವೇಶ ಮಾಡ್ತಾಯಿದ್ದಾನೆ ಆ ಜೀವ ಭಗವಂತ ಮತ್ತು ದೇವತೆಗಳ ಅನುಗ್ರಹದಿಂದ ಆಮೇಲೆ ಪುರುಷ ಗರ್ಭದಿಂದ ಸ್ತ್ರೀ ಗರ್ಭಕ್ಕೆ ರೇತಸ್ಸಿನ ಮೂಲಕ ಹೋಮ ಆಮೇಲೆ ಮಾತೃಗರ್ಭವನ್ನು ಸೇರಿ ಶಿಶು ಜನಿಸುತ್ತೆ ಹೀಗೆ ಆ ಪಂಚಾಗ್ನಿಗಳ ಮೂಲಕವೇ ಜೀವನದ ಸ್ಥೂಲ ದೇಹದ ಉತ್ಪತ್ತಿ ಆಗೋದು ಆಗ ಪಂಚಭೌತಿಕವಾಗಿರ್ತಕ್ಕಂಥ ಇಂಥ ಉತ್ಕೃಷ್ಟವಾದ ಶರೀರದ ನಿರ್ಮಾಣ ಅನ್ನೋದು ದೇವತೆಗಳು ಮತ್ತು ಪರಮಾತ್ಮನ ಅನುಗ್ರಹದಿಂದ ಆಗ್ತಕ್ಕಂಥದ್ದು ಈ ಪಂಚಭೂತಗಳಲ್ಲಿ ಸೂಕ್ಷ್ಮ ರೂಪದಿಂದ ಪಂಚ ತನ್ಮಾತ್ರ ಗುಣಗಳು ಪಂಚ ತನ್ಭೇಂದ್ರಿಯಗಳು ಪಂಚ ಜ್ಞಾನೇಂದ್ರಿಯಗಳು ಮಹತ್ ಮಹತ್ವ ಅಹಂಕಾರ ತತ್ವ ಉಭ್ಯಕ್ತ ತತ್ವ ಈ ಇಪ್ಪತ್ತು ಸೇರಿ ಒಟ್ಟು ಇಪ್ಪತ್ನಾಲ್ಕು ತತ್ವಗಳಿಂದ ಈ ಸ್ಥೂಲ ದೇಹ ಅನ್ನೋದು ನಿರ್ಮಾಣ ಆಗಿದೆ ಪ್ರತಿ ತತ್ವವೂ ಕೂಡ ಜಡ ಆದ್ದರಿಂದ ಅದನ್ನು ಕ್ರಿಯಾತ್ಮಕವಾಗಿ ಮಾಡಲಿಕ್ಕೆ ಅಂತ ಪರಮಾತ್ಮ ಇಪ್ಪತ್ನಾಲ್ಕು ತತ್ವಾಭಿಮಾನಿ ದೇವತೆಗಳನ್ನು ನಿಯಮನ ಮಾಡಿ ಅವರ ಅಂತರ್ಯಾಮಿಯಾಗಿ ಅವರಿಗೆ ನಿಯಮಕರಾಗಿ ವಾಯುದೇವರನ್ನಿಟ್ಟು ಆ ವಾಯುದೇವರ ಅಂತರ್ಯಾಮಿಯಾಗಿ ಲಕ್ಷ್ಮೀ ಸಹಿತನಾಗಿ ಪರಮಾತ್ಮನೇ ಆ ಎಲ್ಲ ತತ್ವಗಳಲ್ಲಿ ತತ್ವಾಭಿಮಾನಿ ದೇವತೆಗಳಲ್ಲಿ ಇದ್ದು ಆ ತತ್ವ ಕಾರ್ಯಗಳನ್ನು ಬಿಂಬಕ್ರಿಯಾ ಮೂಲಕ ತಾನು ಮಾಡಿ ಆ ಮೂಲಕ ತತ್ವಾಭಿಮಾನಿ ದೇವತೆಗಳಿಂದ ವಾಯುದೇವರಿಂದ ಎಲ್ಲರಿಂದ ಮಾಡಿಸಿ ನಂತರ ಸ್ಥೂಲ ದೇಹದಲ್ಲಿ ಚಿನ್ಮಯವಾಗಿ ಪ್ರಕಾಶದಿಂದ ವ್ಯಾಪ್ತನಾಗಿರ್ತಕ್ಕಂಥ ಜೀವನಿಗೆ ಅದರ ಅನುಭವವನ್ನು ತಂದುಕೊಡ್ತಾನೆ ಈ ತತ್ವ ಕಾರ್ಯದ ಅನುಭವ ಜೀವನಿಗೆ ಕರ್ಮಾನುಸಾರವಾಗಿ ನಡೆಯುತ್ತೆ ತ್ರಿವಿಧ ಜೀವರಾಶಿಗಳಲ್ಲೂ ನಡೆಯುತ್ತೆ ಇದರಿಂದ ಜೀವ ಪರಾಧೀನ ಕರ್ತೃತ್ವ ಅವನಿಗೆ ಸ್ವತಂತ್ರ ಕರ್ತೃತ್ವ ಇಲ್ಲ ಅದರಿಂದ ಬಿಂಬನ ಅಧೀನವಾಗಿರ್ತಕ್ಕಂಥ ಕರ್ತೃತ್ವ ಜೀವನದ್ದು ಈ ಇಪ್ಪತ್ನಾಲ್ಕು ತತ್ವಗಳು ಅವುಗಳಿಗೆ ನಿಯಾಮಕರಾಗಿರ್ತಕ್ಕಂಥ ದೇವತೆಗಳು ದೇವತಾಂತರ್ಗತ ಲಕ್ಷ್ಮೀ ರೂಪಗಳು ಮತ್ತು ಕೇಶವಾದಿ ಚತುರ್ವಿಂಶತಿ ರೂಪಗಳನ್ನು ಕೂಡ ನಿತ್ಯದಲ್ಲಿ ಉಪಾಸನೆ ಮಾಡಬೇಕು ಹೀಗೆ ಮಾಡೋದರಿಂದ ಪಿತೃ ಪಿತಾಮಹ ಪ್ರಪಿತಾಮಹ ಮೂರು ವರ್ಗಕ್ಕೂ ಕೂಡ ಭಗವಂತ ತರ್ಪಕನಾಗಿ ತೃಪ್ತಿಯನ್ನು ತಂದುಕೊಡ್ತಾನೆ ಅಂತ ಈ ರೀತಿಯಾಗಿ ತಿಳಿಸ್ತಾರೆ ಶ್ರೀಕೃಷ್ಣ ವಸ್ತು